ಮೂಟಗಾನಹಳ್ಳಿ ಶಂಕರಶಾಸ್ತ್ರಿಗಳು ನಾನು ಇಷ್ಟದಿಂದ ಆಶಯಕ್ಕಾಗಿ ಹೋದ ಸಂಸ್ಕೃತ ವಿಶ್ವಾಂಸ ವಿದ್ವಾಂಸರುಗಳಲ್ಲಿ ಅತ್ಯಂತ ಪ್ರೀತಿಯಿಂದ ನನ್ನನ್ನು ಕಂಡವರು ಮೂಟಗಾನಹಳ್ಳಿ ಶಂಕರಶಾಸ್ತ್ರಿಗಳು ನನಗೆ ಅವರಲ್ಲಿ ಇಷ್ಟು ಸಲಿಕೆ ಮತ್ತಾವ ವಿದ್ವಾಂಸರಲ್ಲೂ ಇರಲಿಲ್ಲ ಮೊದಲಿಂದ ಅವರು ನನ್ನನ್ನು ತಮ್ಮ ತಮ್ಮವನೆಂಬಂತೆ ಕಂಡು ವಾಸಲೆ ತೋರಿದರು ನಾನು ಅವರ ಬಳಿ ಹೋಗುವುದಕ್ಕೆ ಮುಂಚೆ ಅವರ ವಿಷಯದಲ್ಲಿ ಗೌರವ ಕಾರಣಗಳು ಎರಡು ವಿದ್ಯಾರಣ್ಯ ಮುನಿಗಳ ಪಂಚದರ್ಶಿ ಗ್ರಂಥವನ್ನು ಡಾಕ್ಟರ್ ಎಂ ಶ್ರೀನಿವಾಸರಾಯರು ಕೆಎ ಕೃಷ್ಣಸ್ವಾಮಿ ಅಯ್ಯರ್ ಅವರು ಸೇರಿ ಇಂಗ್ಲಿಷ್ಗೆ ಭಾಷಾಂತರ ಮಾಡಿ ಪ್ರಕಟಿಸಿದರು ಆ ಕಾರ್ಯದಲ್ಲಿ ಅವರು ತಮಗೆ ವಿದ್ವಾನ್ ಶಂಕರಶಾಸ್ತ್ರಿಗಳವರಿಂದ ಬಹು ಸಹಾಯ ದೊರೆಯಿತೆಂದು ಕೃತಜ್ಞತೆ ಹೇಳಿದ್ದಾರೆ ಇದನ್ನು ನಾನು ಕೃಷ್ಣಸ್ವಾಮಿ ಅಯ್ಯರ್ ಅವರಲ್ಲಿ ಪ್ರಸ್ತಾಪಿಸಿದಾಗ ಅವರು ಶಂಕರಶಾಸ್ತ್ರಿಗಳವರ ಮನಸ್ಸು ಎಷ್ಟು ನೂತನ ಭಾವಗ್ರಹಿಯಾದದ್ದು ಪ್ರಕೃತ ಪ್ರಪಂಚದ ಬುದ್ಧಿಗತಿಯನ್ನು ಹೇಗೆ ಸಹಾನುಭೂತಿಯಿಂದ ಗ್ರಹಿಸಬಲ್ಲರು ಎಂಬುದನ್ನು ಹೇಳಿದರು ಹೀಗೆ ನನಗೆ ಶಂಕರಶಾಸ್ತ್ರಿಗಳ ವಿಷಯದಲ್ಲಿ ತುಂಬಾ ಕುತೂಹಲ ಉಂಟಾಗಿತ್ತು ಆಗ ಚಾಮರಾಜಪೇಟೆಯಲ್ಲಿ ಶ್ರೀರಾಮೇಶ್ವರ ದೇವಸ್ಥಾನದ ಪ್ರತಿಷ್ಠೆಯಾದ ಹೊಸತು ಸಂಜೆ ಅಲ್ಲಿ ದೀಪಾರಾಧನೆಯಾಗುತ್ತಿತ್ತು ಆ ವೇಳೆಯಲ್ಲಿ ಎಲ್ಲರೂ ವೇಳೆಗೆ ಅಲ್ಲಿ ಅರ್ಚಕರು ಚೂರ್ಣಿಕಾಮಾರೆಯ ಸ್ತೋತ್ರ ಪಾಠ ದಾರಯ ಎಂದು ಹೇಳಿದಾಗ ಇಬ್ಬರು ಜೊತೆಗೂಡಿ ಶ್ಲೋಕ ಹೇಳುತ್ತಿದ್ದರು ನಾನು ಅಲ್ಲಿಗೆ ಮೊದಲು ನಾನು ಅಲ್ಲಿ ಮೊದಲು ಕೇಳಿದ ಶ್ಲೋಕ ಸಾನಂದು ನಂದಿ ಅದನ್ನು ಹೇಳಿ ನನಗೆ ವಾಸ್ತವವಾಗಿ ರೋಮಾಂಚನವಾಯಿತು ಹೀಗೆ ಶ್ಲೋಕ ಹೇಳುವವರಿಂದ ಇರುತ್ತಾರೆಯೇ ಎಂದುಕೊಂಡೆ ಆ ಇಬ್ಬರು ಮಹನೀಯರು ಅಣ್ಣ ತಮ್ಮಂದಿರಾದ ಶಂಕರಶಾಸ್ತ್ರಿಗಳು ರಾಮಶೇಷಶಾಸ್ತ್ರಿಗಳು ನಾನು ಶಂಕರಶಾಸ್ತ್ರಿಗಳವರಲ್ಲಿ ಅತ್ಯಂತ ಆದರವುಳ್ಳವನಾದದಕ್ಕೆ ಕೈ ಕ್ಕೆ ಅದು ಒಂದು ಕಾರಣ ಪ್ರವಚನ ವ್ಯಾಖ್ಯಾನ ಶ್ಲೋಕ ಹೇಳಿದಂತೆ ಆ ಅಣ್ಣ ತಮ್ಮಂದಿರು ಪುರಾಣ ಹೇಳುತ್ತಿದ್ದುದು ರಾಮೇಶ್ವರ ದೇವಸ್ಥಾನದಲ್ಲಿ ಭಗವತ ಪುರಾಣ ನಡೆಯಿತು ರಾಮೇಶ್ ರಾಮಶೇಷ ಶಾಸ್ತ್ರಿಗಳು ಓದುವರು ಶಂಕರಶಾಸ್ತ್ರಿಗಳು ವ್ಯಾಖ್ಯಾನ ಮಾಡುವರು ಒಂದು ದಿನ ಕೃಷ್ಣಾವತಾರ ಘಟ್ಟದಲ್ಲಿ ೇಿಕಯಸೌ ವಿಫಲಸ್ತಿಮೂಲ ಚತುರಸ ಪಂಚಿಷಷ್ಟಾತ್ಮ ಸಪ್ತಾಷ್ಟೋ ನಕ್ಷೋ ದಶ ಚೋದ ಚೋದ್ವಿಗೋಹ್ಯಾ ತ್ವೇಕ ಎವಾ ಸತ ಪ್ರಸೂತಿ ತ್ವ ಸನ್ ತ್ಮನುಗ್ರಹ್ ಮಾಯಾ ಸಂವೃತ್ತಚೇತ ಪಶ್ಯಂತ ನಾನು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 ಪ್ಲಸ್ ವಿಪಶ್ಚಿತ ಎಂದು ಪಶ್ಯಂತಿ ನಾನಾ ಪ್ಲಸ್ ನವಿಪಿತ ಎಂದು ವಾಕ್ಯ ವಿಭಜನೆಯ ಪ್ರೀತಿಯನ್ನು ವಿವರಿಸಿ ಎರಡು ಅರ್ಥವೈಶಿಷ್ಟ್ಯಗಳನ್ನು ಸ್ಪಷ್ಟಪಡಿಸಿದರು ಆ ಶೈಲಿ ಅರ್ಥವಿವರಣೆಯ ಧೋರಣೆ ಹೃದಯದಲ್ಲಿದ್ದ ನಿಶ್ಚಯದ ಪ್ರಸ್ಫೂರ್ತಿ ಇವು ನನಗೆ ಅದ್ಭುತವೆನಿಸಿತು ಆಗಿನ ಇಂತಹ ಸಭೆಗಳಲ್ಲಿ ವಿದ್ವಜನ ಬಹುಜನ ಇರುತ್ತಿದ್ದರು ಕಡೂರು ವೆಂಕಟೇಶಬಯ್ಯನವರು ಅಮೃತ ಮಹಲ್ ತಿಮ್ಮಪ್ಪಯ್ಯನವರು ಚೌಬಿನೆ ಸುಬ್ಬರಾಯರು ಆನಗೊಂಡ ಹಳ್ಳಿ ಸುಬಣ್ಣನವರು ಇವರೇ ಮೊದಲಾದ ಬಹುಮಂದಿ ಗಣ್ಯ ಜನರು ಸಂಜೆ ಸಂಜೆಯೂ ಉತ್ಸಾಹದಿಂದ ಬಂದು ಸೇರುತ್ತಿದ್ದರು ಈ ಸಭೆಗಳಲ್ಲಿ ಮಹಾವಿದ್ವಾಂಸರಾದ ಚಪ್ಪಲಿ ವಿಶ್ವೇಶ್ವರ ಶಾಸ್ತ್ರಿಗಳು ಹರಿಯಪ್ಪಾಚಾರ್ಯರು ಮೊದಲಾದವರು ಇರುತ್ತಿದ್ದರು ಶ್ರೀಮದ್ ರಾಮಾಯಣದಲ್ಲಿ ವಾಲ್ಮೀಕಿಗಳು ಅಯೋಧ್ಯ ಪುರವರ್ಣನೆಯಲ್ಲಿ ಅಲ್ಲಿಯ ಜನರನ್ನು ಸಮಾಜೋತ್ಸವ ಶಾಲಿನಹ ಎಂದು ಒಂದು ಸಲವಲ್ಲ ಎರಡು ಸಲವಲ್ಲ ನಾಲ್ಕಾರು ಸಲ ಪ್ರಶಂಸೆ ಮಾಡಿದ್ದಾರೆ ಆ ಸಮಾಜೋತ್ಸವವೆಂಬುದು ಕಣ್ಣಿಗೆ ಕಾಣುತ್ತಿದ್ದ ಕಾಲ ನಾನು ಮೇಲೆ ಹೇಳುತ್ತಿರುವುದು ಸತ್ಸಂಗ ಶಂಕರ ಶಂಕರಶಾಸ್ತ್ರಿಗಳವರು ಬಹುಕಾಲ ಬೆಂಗಳೂರು ಕಂಟೋನ್ಮೆಂಟಿನ ರಾವ್ ಬಹದ್ದೂರ್ ಆರ್ಕಾಟ್ ನಾರಾಯಣ ಸ್ವಾಮಿ ಮೊದಲು ಯಾರು ಹೈಸ್ಕೂಲಿನಲ್ಲಿ ಸಂಸ್ಕೃತ ಬೋಧಕರಾಗಿದ್ದರು ಆ ಕಾಲದಲ್ಲಿ ಸೀತಾರಾಮ ಶಾಸ್ತ್ರಿಗಳೆಂಬವರು ಅದೇ ಹೈಸ್ಕೂಲಿನಲ್ಲಿ ಕನ್ನಡ ಪಂಡಿತರಾಗಿದ್ದರು ಮತ್ತು ನನ್ನ ಪೂಜೆ ಬಂಧುವಾದ ಮೊಟ್ಟನಹಳ್ಳಿ ವೆಂಕಪ್ಪಯ್ಯನವರು ಇಂಗ್ಲಿಷ್ ಉಪಾಧ್ಯಾಯರಾಗಿದ್ದರು ಆಗ ನಾನು ಬಹುಮಟ್ಟಿಗೆ ನಿರುದ್ಯೋಗಿಯಾಗಿದ್ದ ಕಾರಣದಿಂದ ಮಧ್ಯಾಹ್ನ ವರೆ ಗಂಟೆಯ ವೇಳೆಗೆ ಚಾಮರಾಜಪೇಟೆಯಿಂದ ಮೇಲೆ ಹಿಡಿದ ಹೈಸ್ಕೂಲ್ಗೆ ಹೋಗಿ ಅಲ್ಲಿ ಆ ಮೂವರು ಹಿರಿಯರನ್ನು ಕಂಡು ಅವರೊಡನೆ ಸಿಟಿಗೆ ಹಿಂದಿರುಗುತ್ತಿದ್ದೆ ಆಗ ದಾರಿ ನಡೆಯುವಾಗ ನಮ್ಮ ನಾಲ್ವರ ಮಾತುಕತೆಗಳು ಸಂತೋಷದಿಂದ ಸಾಗುತ್ತಿದ್ದವು ಕಬನ್ ಪಾರ್ಕಿಗೆ ಬಂದಾಗ ಮ್ಯೂಸಿಯಂನ ಹಿಂದುಗಡೆ ಸಾಲು ಮರಗಳು ವಿಸ್ತಾರವಾಗಿ ನಾವು ಆ ನೆರಳಿನಲ್ಲಿ ಒಂದೆರಡು ಗಳಿಕೆ ಕುಳಿತು ಕಾವ್ಯಾಲಾಪದಿಂದಲೂ ಅಲ್ಪ ಸ್ವಲ್ಪ ಗಾನದಿಂದಲೂ ಆಯಾಸ ಪರಿಹಾರ ಮಾಡಿಕೊಳ್ಳುತ್ತಿದ್ದವು ವೆಂಕಪ್ಪಯ್ಯ ಸಂಗೀತಾಭ್ಯಾಸಿ ಎಂದು ಬೇರೆ ಕಡೆ ಹೇಳಿದ್ದೇನೆ ಈ ಕಾರಣದಿಂದ ಆತನಿಗೂ ಶಂಕರಶಾಸ್ತ್ರಿಗಳಿಗೂ ತುಂಬಾ ಹೊಂದಾಣಿಕೆ ವೆಂಕಪ್ಪಯ್ಯ ಯಾವುದಾದರೊಂದು ರಾಗ ಎತ್ತುವರು ಶಂಕರಶಾಸ್ತ್ರಿಗಳು ಒಂದು ಪದ್ಯವನ್ನೆತ್ತುವರು ಇಬ್ಬರೂ ಸೇರಿ ಹಾಡುವರು ಆಮೇಲೆ ಅರ್ಥವಿಚಾರ ಇದರಲ್ಲಿ ಸೀತಾರಾಮ ಶಾಸ್ತ್ರಿಗಳು ಸೇರುವರು ತಕರಾರು ಕಾವಿರುವುದು ವೆಂಕಪ್ಪಯ್ಯ ಇಂಗ್ಲಿಷಿನಿಂದ ಒಂದೆರಡು ಉದಾಹರಣೆ ಕೊಡುವರು ದಟ್ಟಕ್ಕನೆ ಸಂಜೆ ಎಲ್ಲರಿಗೂ ಜ್ಞಾಪಕ ಬರುವುದು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 ಅಷ್ಟೇಗೆ ಬಿಡುತ್ತಿದ್ದರು ಮಹಾ ಮಹೋಪಾಧ್ಯಾಯ ವಿದ್ಯಾನಿಧಿ ವಿರೂಪಾಕ್ಷಯ ವಿರೂಪಾಕ್ಷಯ ಶಾಸ್ತ್ರಿಗಳು ಅಷ್ಟು ದೊಡ್ಡ ದಿಗ್ಗಂ ದಿಗ್ಗಂತಿ ಪಂಡಿತರೆಂದು ಹೆಸರುವಾಸಿಯಾಗಿದ್ದರು ಗ್ರಂಥ ಲೇಖನ ಕಾರ್ಯಕ್ಕೆ ಕೈ ಹಾಕಿದ್ದವರೆಲ್ಲ ಆ ಜನಕ್ಕೆ ಸಾಮಾನ್ಯವಾಗಿ ಆಚಪ್ಲವಿರಲಿಲ್ಲ ತಾವು ಆ ಚೆನ್ನಾಗಿ ತಿಳಿದುಕೊಳ್ಳುವುದು ಅದನ್ನು ಚೆನ್ನಾಗಿ ತಿಳಿಯ ಹೇಳೋದು ಇಷ್ಟು ಮಾಡಿದರೆ ತಮ್ಮ ಕೆಲಸ ಮುಗಿಯುತ್ತೆಂದು ಅವರು ಭಾವಿಸಿದ್ದರು ಶಂಕರಶಾಸ್ತ್ರಿಗಳು ಕೊಂಚ ಕೊಂಚ ಪದ್ಯರಚನೆ ಮಾಡುತ್ತಿದ್ದುದುಂಟು ಅದು ಶಾಖಾಯ ವಾಸವಣಾಯ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 ಅರ್ಥಾಲಂಕಾರಗಳೆರಡು ಅವರಿಗೆ ವಿಧೇಯವಾಗಿದ್ದವು ಶ್ರೀಮಧ್ಯರ ವಿವಾಹ ಸಮಯದಲ್ಲಿ ಒಂದಷ್ಟು ಪದೇಗಳನ್ನು ಬರೆದಿದ್ದರು ಶ್ರೀಮದ್ ಯುವರಾಜರ ವಿವಾಹ ಸಮಯದಲ್ಲಿ ಒಂದಷ್ಟು ಪದ್ಯಗಳನ್ನು ಬರೆದಿದ್ದರು ಅವುಗಳಲ್ಲಿ ಒಂದೊಂದು ನನ್ನ ಜ್ಞಾಪಕದಲ್ಲಿದೆ ಧಾರ್ಮಿಕ ಜನ ಗೋ ಸಕ್ಷತ್ರ ಸ್ನ ಸಮಾನಯ ಸುಧರ್ಮ ಸ ಪುಣ್ಯ ಜನ ಗೋತ್ರ ಬಿತ್ ಸ ನಕ್ಷತ್ರ ಇದು ಶಬ್ದಾಲಂಕಾರ ಇದಕ್ಕೆ ಪ್ರತಿಫಲ ಶಾಲಾ ಜೋಡಿ ಮೊದಲಾದ ಕಿ ಕಿಲತ್ತು ಶೃಂಗೇರಿ ಜಗದ್ಗುರುಗಳು ಬೆಂಗಳೂರಿಗೆ ದಯ ಮಾಡಿಸಿದಾಗ ಸುಮಾರು ಇಪ್ಪತ್ತು ಇಪ್ಪತ್ತ ನಾಲ್ಕು ಪದ್ಯಗಳ ಮಾಲಿಕೆಯನ್ನು ಗುರುಚರಣದಲ್ಲಿ ಸಮರ್ಪಿಸಿದರು ಆ ಪದ್ಯಗಳ ಶೈಲಿ ಪ್ರೌಢವಾದದ್ದು ಅದನ್ನು ಮಹಾಸಭೆಯಲ್ಲಿ ಶಾಸ್ತ್ರಿಗಳವರು ಓದಿದಾಗ ನಾನು ಅವರ ಬಳಿಯಲ್ಲಿಯೇ ನಿಂತಿದ್ದೆ ಒಂದು ಪದ್ಯವನ್ನು ಓದಿ ಮುಗಿಸಿದಾಗ ಸನ್ನಿಧಾನದಲ್ಲಿದ್ದ ಯಾರೋ ಒಬ್ಬರು ಬಹುಶಃ ಶಾಸ್ತ್ರಿಗಳು ಇನ್ನೊಂದು ಸಾರಿ ಅದನ್ನು ಓದಿ ಎಂದರು ಸ್ವಾಮಿಗಳವರು ಚೆನ್ನಾಗಿದೆಯಲ್ಲ ಎಂದರು ಶಾಸಿಗಳವರು ಮತ್ತೊಮ್ಮೆ ಆ ಪದ್ಯವನ್ನು ಓದಿದರು ಅದನ್ನು ಕೇಳಿದವರು ಸೊಗಸಾಗಿದೆ ಎಂದರು ನನ್ನ ಜ್ಞಾಪಕದಲ್ಲಿ ನಿಂತಿರುವುದು ಒಂದು ಪದ್ಯ ತೀರ್ಥೇನ ತೀರ್ಥಕೋಶಃ ಕ್ಯಾಪಿನ ದುಷ್ಟೋನ ಶ್ರುಪಿ ಮಯ ಲೋಕ ಗುರುದತ್ತ ತೀರ್ಥ ಭವಾಪ್ತಿ ತೀರ್ಥ ವಿಲೀಯತೆ ಚಿತ್ರಂ ಇನ್ನೊಂದು ಪದ್ಯ ಒಂದೆರಡು ಪದ್ಯದ ಒಂದೆರಡು ಪದಗಳು ಜ್ಞಾಪಕದಲ್ಲಿದೆ ಚಿನ್ಮೂರ್ತಿ ರಾಸಾದಿತ ಪುಣ್ಯ ಕೀರ್ತಿ ಯಾಶಾಂತ ಮೂರ್ತಿ ಪಸಾ ಪ್ರಪೂರ್ತಿ ಇಂಥದ್ದು ಅವರ ಶಂಕರಶಾಸ್ತ್ರಿಗಳು ಲಘು ಹಾಸ್ಯಪ್ರಿಯರು ಅವರ ಪಕ್ಕದ ಚೆನ್ನರಾಯಪಟ್ಟಣದ ವೆಂಕಟರಮಣಯ್ಯನವರು ಕೃಷ್ಣಾಚಾರ್ಯರೆಂಬುವರನ್ನು ಕೊಂಚ ಲೇವಡಿ ಮಾಡುವರು ಅವರಿಬ್ಬರು ಸಂಸ್ಕೃತ ವಿದ್ವಾಂಸರುಗಳೇ ಮುಂಗೋಪಿಗಳಾಗಿದ್ದರಿಂದ ಬೇಗ ಕೆರಳುವರು ಶಾಸ್ತ್ರಿಗಳು ಕೊಂಚ ಅವರನ್ನು ಸಮಾಧಾನಪಡಿಸುವರು ವೆಂಕಟರಮಣಯ್ಯನವರು ಯಾವುದೋ ಒಂದು ಸಾರ್ವಜನಿಕ ಸಂದರ್ಭದಲ್ಲಿ ಕನ್ನಡದಲ್ಲಿ ಕೆಲವು ಪ್ರಶಂಸಾ ಪತಿಗಳನ್ನು ಬರೆದಿದ್ದರು ಅದರ ಒಂದು ಚರಣ ಹೀಗೆ ಮುದ್ದಿಮಾದವ ಮಂತ್ರಿ ಶೋತನದೋಳ್ ಪುಟ್ಟಣ್ಣ ಸತ್ಪೋಕಿಲಂ ಶಂಕರಶಾಸ್ತ್ರಿಗಳು ಇದನ್ನು ಬಾಯಿಯಿಂದ ನುಡಿದು ವೆಂಕಟರಮಣಯ್ಯನವರನ್ನು ಚೇಡಿಸುವರು ಆತ ಮುಖವನ್ನು ಮುಳುಮಾಡಿಕೊಳ್ಳುವರು ಶಾಸ್ತ್ರಿಗಳು ಸಮಾಧಾನಪಡಿಸಿ ನಗಿಸುವರು ಕೃಷ್ಣಾಚಾರ್ಯರಿಗೆ ಬಲ್ಲೋಕಾಚಾರ್ಯರೆಂದು ಹೆಸರಿಟ್ಟಿದ್ದರು ಇದೆಲ್ಲ ಬರೆಯ ವಿನೋದ ಶಂಕರಶಾಸ್ತ್ರಿಗಳಿಗೆ ಯಾರಲ್ಲಿಯೂ ದ್ವೇಷವಿರಲಿಲ್ಲ ಅವರನ್ನು ಯಾರೂ ಉದ್ವೇಷಿಸಿದವರಿಲ್ಲ ಅವರನ್ನು ಬಲವರೆಲ್ಲ ಅವರಲ್ಲಿ ನಯವಿನಯ ಭಕ್ತಿಗಳನ್ನು ಮನಸರ ತೋರಿಸುತ್ತಿದ್ದರು ಶಂಕರ ಶಾಸ್ತ್ರಿಗಳು ತಿರಿಕೊಂಡಾಗ ಸಾವಿರದ ಒಂಬೈನೂರ ಹನ್ನೆರಡು ಹದಿಮೂರು ವಾರ್ಧಕ್ಯಕ್ಕೆ ಬಂದಿರಲಿಲ್ಲ ಅವರ ಹಿರಿಯ ಮಗ ಸುಬ್ರಹ್ಮಣ್ಯ ಶಾಸ್ತ್ರಿಗಳು ಆಕೆ ಆರೇಳು ವರ್ಷದವರೆಂದು ನನ್ನ ಜ್ಞಾಪಕ